ಪುರೋಹಿತರು ಪುರಾಣಿಕರು ಸುಬ್ಬಾಭಟ್ಟರು ಮುಳಬಾಗಿಲು ಸುಬ್ಬಾಭಟ್ಟರು ಮನೆತನದಿಂದ ರಾಜ ಪುರೋಹಿತರೆನಿಸಿಕೊಂಡಿದ್ದವರು ಅವರು ಬ ಬಡಗನಾಡು ಪಂಗಡದವರು ವೆಂಕಟನಾರಾಯಣ ಭಟ್ಟರಿಗಿಂತ ಕಿರಿಯವರು ಸುಬ್ಬಾಭಟ್ಟರು ಋಗ್ವೇದಿಗಳು ಆದರೂ ಯಜುರ್ವೇದಿಗಳಾದ ವೆಂಕಟರಾಮ ಭಟ್ಟರಲ್ಲಿ ಜ್ಯೋತಿಷ್ಯ ಧರ್ಮಶಾಸ್ತ್ರಗಳನ್ನು ಕಲಿತವರು ಅವರ ಮನೆ ವೆಂಕಟರಾಮ ಭಟ್ಟರ ಮನೆಯ ಪಕ್ಕದ್ದು ಆ ಊರಿನಲ್ಲಿದ್ದ ಸ್ಮಾರತರ ಮನೆಗಳು ಆರೇಳು ಮಾತ್ರ ಮಾಧ್ವ ಪ್ರಾಮಣರ ಮನೆಗಳು ಇನ್ನೂರೈವತ್ತು ಮುನ್ನೂರಿದ್ದವು ಶ್ರೀ ವೈಷ್ಣವರ ಮನೆ ಒಂದೂ ಇರಲಿಲ್ಲ ಸರಕಾರದ ಚಾಕರಿಗಾಗಿ ಬಂದವರವಿನ ಸ್ಮಾರತರ ಆರೇಳು ಮನೆಗಳಲ್ಲಿ ನಾಲ್ಕು ಪಂಗಡಗಳವರಿದ್ದರು ಮುಲಕನಾಡು ಬಡಗನಾಡು ಸೀರನಾಡು ದ್ರಾವಿಡ ಹೀಗಿದ್ದರೂ ಎಲ್ಲ ಒಂದು ಮನೆಯವರಂತೆ ಬದುಕಿದರು ಅದರಲ್ಲಿ ವೆಂಕಟರಾಮ ಬಟ್ಟರಮನೆ ಮನೆ ಸುಬ್ಬಾ ಭಟ್ಟರ ಮನೆ ನಮ್ಮ ಮನೆ ಈ ಮೂರೂ ಒಂದು ಗುಂಪು ಈ ಮೂರರಲ್ಲಿ ಯಾವ ಒಂದು ಮನೆಯಲ್ಲಿ ಎಂಥ ವಿಶೇಷ ಸಂದರ್ಭ ಬಂದರೂ ಮೂರೂ ಮನೆಯವರು ಆ ಒಂದು ಕಡೆ ಇರುತ್ತಿದ್ದರು ಸುಬ್ಬಾ ಭಟ್ಟರಿಗೆ ಚಿಕ್ಕಂದಿನಲ್ಲಿಯೇ ಪಿತೃವಿಯೋಗವಾಯಿತು ಅವರ ಚಿಕ್ಕ ತಂದೆ ಕೃಷ್ಣಂ ಭಟ್ಟರು ಸಂಸಾರವನ್ನು ಪೋಷಿಸಿದರು ಸುಬ್ಬಾ ಭಟ್ಟರ ತಾಯಿ ಚೆನ್ನಮ್ಮನವರು ಅಕ್ಕ ವೆಂಕಮ್ಮನವರು ತಂಗಿ ವೆಂಕಟಲಕ್ಷ್ಮನವರು ಈ ಕುಟುಂಬದ ಭವಿಷ್ಯಕ್ಕಾಗಿ ತಮ್ಮ ಜೀವಮಾನವನ್ನು ತೇದವರು ಕೃಷ್ಣಭಟ್ಟರು ಕೃಷ್ಣಂಭಟ್ಟರು ಕೃಷ್ಣಂಭಟರ ಚರಿತ್ರೆ ಹೇಳಬೇಕಾದದ್ದು ಅವರು ನೈಷ್ಠಿಕ ಬ್ರಹ್ಮಚಾರಿಗಳಾಗಿಯೇ ಇದ್ದು ಅವರ ಮನೆಯ ನಡು ಮನೆಯ ಗೂಡಿನಲ್ಲಿ ಒಂದು ಗಣಪತಿಯ ಶಿಲಾ ವಿಗ್ರಹವಿತ್ತು ಅದು ಅವರಿಗೆ ಪುರಾತನರಿಂದ ಬಂದಿತ್ತೆಂದು ಬಂದಿತ್ತಂತೆ ಕೃಷ್ಣಭಟ್ ಕೃಷ್ಣಂಭಟ್ಟರು ಬೆಳಿಗ್ಗೆ ಮೊದಲು ಆ ದೇವರಿಗೆ ದೀಪ ಹೊತ್ತಿಸಿ ಹೂವೆರೆದು ಸ್ತೋತ್ರ ಹೇಳಿ ನಮಸ್ಕಾರ ಮಾಡಿದ ಬಳಿಕ ಉಳಿದ ಕೆಲಸ ಸುಬ್ಬಾಭಟ್ಟರು ಪ್ರಬುದ್ಧರಾಗುವವರೆಗೂ ಕೃಷ್ಣಂಭಟ್ಟರೆ ಪೌರೋಹಿತ್ಯವನ್ನು ನಿರ್ವಹಿಸುತ್ತಿದ್ದರು ಅದು ಪೇಟೆಯ ಪೌರೋಹಿತ್ಯ ಅದರ ಆ ಕಾಲದಲ್ಲಿ ಆ ಕುಟುಂಬಕ್ಕೆ ಸಾಕಾಗುತ್ತಿತ್ತು ಅವರಿಗೆ ಕೆಲವು ಜಮೀನು ಇತ್ತು ಕೃಷ್ಣಂಭಟ್ಟರು ಹತ್ತು ಹನ್ನೊಂದು ಗಂಟೆಗೆ ಪೌರೋಹಿತ್ಯ ಮುಗಿಸಿಕೊಂಡು ಮನೆಗೆ ಬಂದು ಮತ್ತೆ ಸ್ನಾನ ಮಾಡುವರು ತಣ್ಣೀರು ಅನಂತರ ಮನೆಯ ದೇವತಾ ಆರ್ಚನೆ ಇದು ಸ್ವಲ್ಪ ಕಲಾಪವುಳ್ಳದ್ದು ಕೃಷ್ಣ ಭಟ್ಟರನ್ನು ಹೊತ್ತಾಯಿತೆಂದು ಯಾರು ಅವಸರಿಸುತ್ತಿರಲಿಲ್ಲ ಅವರು ಸಾವಕಾಶವಾಗಿ ಸ್ವರ ತಪ್ಪದೆ ಮಂತ್ರ ಹೇಳುವವರು ಭೋಜನಾನಂತರ ವೆಂಕಟರಾಮ ಭಟ್ಟರ ಮನೆಗೆ ಬರುವರು ಅಲ್ಲಿ ಒಂದರ್ಧ ಗಂಟೆ ಕಳೆದು ಮಧ್ಯಾಹ್ನ ತಮ್ಮ ಗೃಹಸ್ಥರ ಮನೆಗಳಿಗೆ ಹೋಗಿ ಪಂಚಾಂಗ ಶ್ರವಣ ಮಾಡಿಸುವರು ಸಂಜೆ ಮನೆಯಲ್ಲಿ ಸಂಧ್ಯಾ ವಂದನೆ ದೀಪಾರಾಧನೆಗಳಾದ ಮೇಲೆ ಕಾಶಿ ವಿಶ್ವೇಶ್ವರ ದೇವಸ್ಥಾನಕ್ಕೆ ಹೋಗಿ ಆ ಮಂಟಪದಲ್ಲಿ ಮಲಗುವರು ರಾತ್ರಿ ಭೋಜನವಿಲ್ಲ ಬೆಳಿಗ್ಗೆ ಉಪ ಉಷಾಕಾಲಕ್ಕೆ ಏಳುವರು ಇದು ಅವರ ನಿತ್ಯದ ಪದ್ಧತಿ ಕೂಡಿದ ಮಟ್ಟಿಗೂ ಮನೆಯಿಂದ ಹೊರಗಿರಬೇಕು ಆದರೆ ಕುಟುಂಬದ ವಿಷಯದ ಕರ್ತವ್ಯವನ್ನು ಮರೆಯಬಾರದು ಇದು ಅವರು ಮಾಡಿಕೊಂಡಿದ್ದ ನಿಯಮ ಅವರು ಒಳಗೂ ಹೊರಗು ಅತ್ಯಂತ ಪರಿಶುದ್ಧರು ಋಷಿಕಲ್ಪರು ಸಣ್ಣ ಮಕ್ಕಳ ವಿಷಯದಲ್ಲಿ ಕೃಷ್ಣಂಬಟ್ಟರು ಅನಾದರಣೆ ತೋರಿದವರಲ್ಲ ಅವರ ಹಿರಿಮೆಯನ್ನು ತಿಳಿದುಕೊಳ್ಳುವ ವಯಸ್ಸು ಬಾರದಿದ್ದಾಗ ನಾನು ನೆರೆಹೊರೆಯವರು ಕಿಟ್ಟಂಬಟ್ಟ ಕೋಳಿ ಸುಟ್ಟ ಎಲ್ಲರಿಗೂ ಕೊಟ್ಟ ತಾನೂ ಕೆಟ್ಟ ಇತ್ಯಾದಿಯಾಗಿ ಹಾಡಿ ನಕಲಿ ಮಾಡುತ್ತಿದ್ದೆವು ಆತ ನಮ್ಮೊಡನೆ ಸೇರಿ ತಾನೂ ನಗುತ್ತಿದ್ದ ನಾವು ಪದ ತಪ್ಪಿದರೆ ತಿದ್ದಿಕೊಡುತ್ತಿದ್ದ ಆತನ ನೆನಪಿಗೆ ನಮಸ್ಕಾರ ವಿಚಾರಶೀಲತೆ ಸುಬ್ಬಾ ಭಟ್ಟರು ಆಚಾರನಿಷ್ಠರು ಸಾತ್ವಿಕ ಸ್ವಭಾವದವರು ನನ್ನ ತಂದೆಯ ಆಪ್ತರಲ್ಲೊಬ್ಬರು ಅವರಿಗೆ ಏನು ಚಿಂತೆ ಬಂದರೂ ಎಲಾ ಸುಬ್ಬಾ ಎಂದು ಕರೆದು ಆತನ ಸಲಹೆ ಕೇಳುತ್ತಿದ್ದರು ಆತ ಅತಿ ಬುದ್ಧಿವಂತಿಕೆಯನ್ನು ಎಂದು ತೋರಿಸಿದವರಲ್ಲ ನಿಷ್ಕಪಟವಾದ ಮನಸ್ಸು ಆತನದು ನನಗಂತೂ ಆತ ಪರಮ ಮಿತ್ರರು ಮತ್ತು ಪೂಜ್ಯರು ನನ್ನನ್ನು ಅಷ್ಟಿಷ್ಟು ಅವರು ಒಬ್ಬರು ಿದವರಲ್ಲಿ ಅವರು ಒಬ್ಬರು ಇನ್ನಾರ ಮಾತನ್ನು ನಾನು ಕೇಳದಿದ್ದಾಗ ಸುಬ್ಬಾಭಟ್ಟರ ಮಾತನ್ನು ಕೇಳುತ್ತೇನೆಂದು ನನ್ನ ತಂದೆಗೆ ನಂಬಿಕೆ ಇತ್ತು ಅದು ಬಹುಮಟ್ಟಿಗೆ ಸರಿಯಾದ ನಂಬಿಕೆ ಸುಬ್ಬಾ ವಿಚಾರಶೀಲವಾದ ಬುದ್ಧಿವೃತ್ತಿ ಆತ ಥಿಯೋಸಫಿಕಲ್ ಸೊಸೈಟಿ ದಿವ್ಯಜ್ಞಾನ ಸಮಾಜದ ತತ್ವಗಳ ಪರಿಚಯವನ್ನು ಮಾಡಿಕೊಂಡಿದ್ದರು ಆ ಅಭಿಪ್ರಾಯಗಳನ್ನು ನನ್ನಲ್ಲಿ ಚರ್ಚಿಸಿದ್ದುಂಟು ವಜ್ರಸೂಚಿಕೋಪನಿಷತ್ತನ್ನು ಮೊದಲು ನನಗೆ ತೋರಿಸಿಕೊಟ್ಟವರು ಸುಬ್ಬಾಭಟ್ಟರು ಸುಬ್ಬಾಭಟ್ಟರು ಸುಮಾರು ಅರವತ್ತು ವಯಸ್ಸಾಗುವ ಮುಂಚೆಯೇ ತಿರಿಕೊಂಡರು ಆದರೆ ಅವರನ್ನು ಬಲ್ಲವರ ಸ್ಮರಣೆಯಲ್ಲಿ ಈಗಲೂ ಉಳಿದಿದ್ದಾರೆ ಶ್ಯಾಮಭಟ್ಟರು ಇವರು ಸೀರನಾಡು ಬ್ರಾಹ್ಮಣರು ಋಗ್ವೇದಿಗಳು ಚೆನ್ನಾಗಿ ಅಧ್ಯಯನ ಮಾಡಿದ್ದದ್ದಲ್ಲದೆ ಪೂರ್ವಾಪರ ಪ್ರಯೋಗಗಳಡರಲ್ಲಿಯೂ ಪ್ರಶಸ್ತರಾಗಿದ್ದರು ಅವರು ಕರ್ಮನಿಷ್ಠರು ಶ್ಯಾಮ ಭಟ್ಟರ ಹಿರಿಯ ಮಗ ವಾಮನ ಭಟ್ಟರು ನಾನು ಸಮವಯಸ್ಕರು ನಮಗಿಬ್ಬರಿಗೂ ಮುಂಜಿಯಾದದ್ದು ಒಂದೇ ದಿನ ಶ್ಯಾಮ ಭಟ್ಟರು ತಕ್ಕ ಮಟ್ಟಿಗೆ ಅನುಕೂಲಸ್ಥರಾಗಿದ್ದರು ಸ್ವಂತ ಮನೆ ಭೂ ಇದ್ದವು ಅದನ್ನೆಲ್ಲ ಅವರು ಸಾಮರ್ಥ್ಯದಿಂದಲೂ ಜಾಣತನದಿಂದಲೂ ನಿರ್ವಾಹ ಮಾಡುತ್ತಿದ್ದರು ಅವರು ಇನ್ನೊಬ್ಬರಲ್ಲಿ ಹೋಗಿ ಎಂದು ಯಾಚನೆಗೆ ಕೈಯೊಡ್ಡಿದವರಲ್ಲ ನನಗೆ ಅವರ ನೆನಪು ಬಂದಾಗ ಹೆಚ್ಚಾಗಿ ಪ್ರಶಂಸೆಗೆ ಬರುವ ವಿಷಯ ಅವರ ಮನೆಯಲ್ಲಿ ದ್ವಾದಶಿ ದ್ವಾದಶಿಯು ನಡೆಯುತ್ತಿದ್ದ ಫಲಾಹಾರ ಪೂಜೆ ಹತ್ತು ಹದಿನೈದು ಮಂದಿ ಬ್ರಾಹ್ಮಣರಿರುತ್ತಿದ್ದರು ಕ್ರಮವಾಗಿ ವೇದ ಘೋಷಗಳ ಘೋಷವಾಗುತ್ತಿತ್ತು ಮಧ್ಯಾಹ್ನ ಸುಮಾರು ಎರಡು ಎರಡೂವರೆ ಗಂಟೆಯವರೆಗೆ ಅನಂತರ ಫಲಾಹಾರ ಪೂಜೆ ಅವಲಕ್ಕಿಯಲ್ಲಿ ನಾಲ್ಕು ವಿಧ ಅರಳು ಲಡ್ಡಿಗೆ ಸಂಡಿಗೆಗಳು ರಸಾಯನ ಕೋಸಂಬರಿ ಇವೆಲ್ಲ ಇರುತ್ತಿದ್ದವು ದಕ್ಷಿಣೆಯನ್ನು ಕೊಡುತ್ತಿದ್ದರು ಹಿರಿಯರ ಫಲಾಹಾರ ಮುಗಿದು ಅವರು ಶ್ರೀರಾಮರು ಸುಪ್ರೀತರಾದರು ಎಂದು ಹೇಳುತ್ತಾರೆ ಸಭೆಯವರು ಎನ್ನುತ್ತಾ ಹೊಟ್ಟೆ ನೀವಿಕೊಂಡು ಹೊರಡುತ್ತಿದ್ದಾಗ ಶ್ಯಾಮ ಭಟ್ಟರ ಕುಟುಂಬ ಶ್ರೀಮತಿ ನರಸಮ್ಮನವರು ನನಗೆ ಸಂಜ್ಞೆ ಮಾಡಿ ನೀನು ಸ್ವಲ್ಪ ಕುಳಿತುಕೋ ಎನ್ನುವರು ನನಗೆ ಪುನಃ ಫಲಾಹಾರ ಪೂಜೆ ನಡೆಯುವುದು ನಾನು ಸ್ವಲ್ಪ ತಿಂಡಿ ಪೋತನೆನ್ನುವುದು ಅವರಿಗೆಲ್ಲ ತಿಳಿದಿತ್ತು ಶ್ಯಾಮ ಭಟ್ಟರು ಉಪ ಉಪಕಾರಿಗಳು ಪರಿಶುದ್ಧವಾದ ಜೀವನ ನಡೆಸಿದವರು ಹೆಬ್ಬಣಿ ರಾಮಚಂದ್ರ ಶಾಸ್ತ್ರಿಗಳು ಇವರು ಮುಲಕನಾಡು ಬ್ರಾಹ್ಮಣರು ರಾಮಾಯಣ ಭಾರತ ಭಾಗವತಗಳನ್ನು ಚೆನ್ನಾಗಿ ವ್ಯಾಸಂಗ ಮಾಡಿದ್ದವರು ಒಳ್ಳೆಯ ಮೈಬಣ್ಣ ಒಳ್ಳೆಯ ರೂಪ ಒಳ್ಳೆಯ ಶಾರೀರ ಇಷ್ಟೆಲ್ಲಾ ಸೊಗಸುಗಳು ಸೇರಿ ಅವರು ಸಾತ್ವಿಕರು ಪರಿಶುದ್ಧರು ಆಗಿದ್ದರು ಹೆಬ್ಬಣ್ಣಿ ಮುಳಬಾಗಿಲಿನಿಂದ ಹದಿನೈದು ಇಪ್ಪತ್ತು ಮೈಲಿ ದೂರದ ಹಳ್ಳಿ ಅಲ್ಲಿ ಒಂದಾನೊಂದು ಕಾಲದಲ್ಲಿ ಬಹುಮಂದಿ ವಿದ್ವಾಂಸರಿದ್ದಿರಬೇಕು ಶ್ರೀಪತಿ ಭಟ್ಟರೆಂಬ ಮೇಧಾ ವೇದಾಧ್ಯಯನ ಸಂಪನ್ನರು ಅಲ್ಲಿದ್ದರು ಮುಳಗುಬಾಗ ಮುಳಬಾಗಿಲಿನ ಅನೇಕ ಮಾಧ್ವ ವಿದ್ವಾಂಸರು ಹೆಬ್ಬಣ್ಣಿಯಿಂದ ಬಂದವರು ಹೆಬ್ಬಣ್ಣಿ ಶೇಷಾಚಾರ್ಯರು ಹೆಬ್ಬಣ್ಣಿ ಶ್ರೀನಿವಾಸಾಚಾರ್ಯರು ಹೆಬ್ಬಣ್ಣಿ ರಾಮಣ್ಣಾಚಾರ್ಯರು ಇವರೆಲ್ಲ ಪ್ರಸಿದ್ಧರಾದವರು ರಾಮಚಂದ್ರ ಶಾಸ್ತ್ರಿಗಳು ಪುರಾಣ ಹೇಳುವುದಕ್ಕಾಗಿ ಮುಳಬಾಗಿಲಿಗೆ ಬರುತ್ತಿದ್ದವರು ಆ ಪುರಾಣ ನಡೆಯುತ್ತಿದ್ದದ್ದು ತೆಲುಗು ಭಾಷೆಯಲ್ಲಿ ಪೂತನನ ಭಾಗವತ ರಂಗನಾಥ ರಾಮಾಯಣ ಇಂತ ಆಧಾರ ಗ್ರಂಥಗಳು ಇವು ಆಧಾರ ಗ್ರಂಥಗಳು ಶಾಸ್ತ್ರಿಗಳು ಯಾವುದೋ ಒಂದು ಪ್ರಕರಣವನ್ನು ಅರಿಸಿಕೊಂಡು ಅದನ್ನು ರಾಗ ಸಮೇತವಾಗಿ ಓದುವರು ಬಳಿಕ ಅರ್ಥವಿವರಣೆ ಅದರಲ್ಲಿ ಬರುತ್ತಿದ್ದ ವಾಗ್ದೋರಣೆಯು ವರ್ಣನಾ ವೈಖರಿಯೂ ಅದಕ್ಕೆ ಉಚಿತವಾದ ಮುಖಭಂಗಿ ಹಸ್ತವಿನ್ಯಾಸಗಳು ಸಭಿಕರಿಗೆ ಅತ್ಯಂತ ರಂಜಕವಾಗಿದ್ದವು ಸಾಮಾನ್ಯವಾಗಿ ಸಂಜೆ ಏಳುವರೆ ಎಂಟರಿಂದ ಹತ್ತುವರೆ ಹನ್ನೊಂದರವರೆಗೂ ಪುರಾಣ ನಡೆಯುವುದು ಸಮಾಪ್ತಿಯಲ್ಲಿ ಒಂದು ಪದ್ಯ ಹೇಳುವರು ಈ ಹೊತ್ತಿನ ಉಭಯ ಇಂಥ ಉದಾರಿಗಳಿಂದ ನಡೆಯಿತು ನಾಳೆಯ ಉಭಯವನ್ನು ನಡೆಸಿಕೊಳ್ಳುವ ಉದಾರಿಗಳನ್ನು ಭಗವಂತನು ಆಶೀರ್ವದಿಸುವನು ಇದು ಪದ್ಯದ ತಾತ್ಪರ್ಯ ಉಭಯವೆಂದರೆ ಎರಡು ಹೊತ್ತಿನ ನೈವೇದ್ಯ ಇದಾದ ಮೇಲೆ ಉಭಯ ನಡೆಸಲು ನಾನು ಮುಂದು ತಾನು ಮುಂದು ಎಂದು ವೈಶ್ಯರು ಮುಂದೆ ಬರುತ್ತಿದ್ದರು ಪುರಾಣ ನಡೆಯುತ್ತಿದ್ದದ್ದು ಪೇಟೆಯಲ್ಲಿ ವೈಶ್ಯ ಮಂಡಳಿಯ ನಡುವೆ ಆ ಊರಿನ ವೈಶ್ಯರು ಧರ್ಮಸ್ಥರು ಧನಿಕರೂ ಆಗಿದ್ದರು ರಾಮಚಂದ್ರಶಾಸ್ತ್ರಿಗಳು ಬಿಡಾರ ಮಾಡುತ್ತಿದ್ದದ್ದು ನಮ್ಮ ಮನೆಯಲ್ಲಿ ನನಗೆ ಅವರು ಎಷ್ಟೋ ಕಥೆಗಳನ್ನು ಉಪಾಖ್ಯಾನಗಳನ್ನು ಹೇಳಿ ಸಂತೋಷಪಡಿಸಿದ್ದಾರೆ ಮಹಾಭಾರತದಿಂದ ಅವರು ಹೇಳಿದ ಕೆಲವು ಶ್ಲೋಕಗಳು ಕಷ್ಟ ಪರೀಕ್ಷೆಯ ಕಾಲದಲ್ಲಿ ಮನೋದಾರ್ಢ್ಯಪ್ರದಗಳಾಗಿ ನನ್ನ ನೆನಪಿನಲ್ಲಿ ನಿಂತಿವೆ